ನಮ್ಮ ಊರಿನ ಗ್ರಾಮದೇವತೆಗಳು ಮುಳುಬಾಗಿಲಿನ ವೈದಿಕ ಮಂಡಳಿಯನ್ನು ವಿದ್ವಾ ವಿದ್ವದ್ಗೋಷ್ಠಿಯನ್ನು ರಸಿಕ ವರ್ಗವನ್ನು ಹಲವು ಲೇಖನಮಾಲೆಗಳಲ್ಲಿ ಇಷ್ಟು ತೋರಿಸಿದ್ದೇನೆ ಪ್ರಕೃತ ಲೇಖನದಲ್ಲಿ ಸಾಮಾನ್ಯವಾದ ಪೌರ ಜೀವನವನ್ನು ಪ್ರಸ್ತಾವಿಸುತ್ತೇನೆ ಲೇಖನ ವಸ್ತುವನ್ನು ಮುಳುಬಾಗಿಲು ಪ್ರಾಂತದಿಂದ ಆರಿಸಿಕೊಂಡಿರುವುದರಲ್ಲಿ ಆ ಊರು ವಿಶೇಷವಾದದ್ದೆಂಬ ಭಾವನೆಯೂ ಆ ಊರಿನಲ್ಲಿ ಆ ಕಾಲದಲ್ಲಿ ಇದ್ದಂತೆ ವಿದ್ವಜ್ಜನರು ಇತರರು ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿಯೂ ಇರುತ್ತಿದ್ದರು ನನಗೆ ವಿಶೇಷವಾಗಿ ತಿಳಿದಿರುವುದು ಆ ಊರ ಅಲ್ಲಿಯ ಸಾಮಾಜಿಕ ವಾತಾವರಣವನ್ನು ಯಥಾಶಕ್ತಿ ಚಿತ್ರಿಸಿದ್ದೇನೆ ಅಂತಹ ಸಾಮಾಜಿಕ ಸಂದರ್ಭಗಳು ಸಾಮಾಜಿಕ ಪ್ರಶ್ನೆಗಳು ಈ ದೇಶ ಭಾಗಕ್ಕೆ ಸರ್ವ ಸಾಮಾನ್ಯವಾದದ್ದೆಂದು ಹೇಳಬಹುದು ಆ ಕಾಲದ ಬೆಲೆಗಳಿಗೆ ಒಂದು ಉದಾಹರಣೆ ಒಳ್ಳೆಯ ಕೆಂಪು ಸಣ್ಣ ನೆಲ್ಲು ಅಕ್ಕಿ ರೂಪಾಯಿಗೆ ಹನ್ನೆರಡು ಸೇರು ತೆಂಗಿನಕಾಯಿ ಆಣೆಗೆ ಆರು ನನ್ನ ತಂದೆ ಈ ರೀತಿ ವ್ಯಾಪಾರ ಮಾಡಿಕೊಂಡು ಬಂದರೆ ಅವರ ಚಿಕ್ಕ ತಂದೆ ರಾಮಣ್ಣನವರು ವೆಂಕಟರಮಣ ನಿನಗೆ ಎಂದಿಗೆ ಬುದ್ಧಿ ಬರುವುದು ರೂಪಾಯಿಗೆ ಹದಿನಾರು ಸೇರಾದರೂ ಅಕ್ಕಿ ಬರಬೇಕು ಸೆಂಗಿನಕಾಯಿ ಆಣೆಗೆ ಎಂಟಾದರೂ ಬರಬೇಕು ನೀನು ದುಬಾರಿ ಮಾಡಿದೆ ಹೀಗೆ ಆಕ್ಷೇಪಿಸುತ್ತಿದ್ದರು ಇದು ಆ ಕಾಲದ ಸ್ಥಿತಿ ಆ ಊರಿನ ಜನದಲ್ಲಿ ಬಹುದೊಡ್ಡ ಗುಂಪು ಬೇಸಾಯಗಾರರದು ಅವರಲ್ಲಿ ಒಕ್ಕಲಿಗರು ರೆಡ್ಡಿಗಳು ಕುರುಬರು ಬಣಜಿಗರು ಮುಂತಾದವರೆಲ್ಲ ಇದ್ದರು ಅವರೆಲ್ಲರೂ ಅಷ್ಟು ಜಮೀನಿದ್ದವರು ಮನೆಯಲ್ಲಿ ಆಕಳು ಎತ್ತು ಎಮ್ಮೆ ಇಟ್ಟಿದ್ದವರು ಕುರಿ ಕೋಳಿ ಸಾಕು ಅವರು ಆ ಊರಿನ ಜನದಲ್ಲಿ ಪ್ರತಿಯೊಬ್ಬರೂ ಬೆಳಗಿನಿಂದ ಸಂಜೆಯವರೆಗೂ ತಮ್ಮ ತಮ್ಮ ಆರಂಭದ ಕೆಲಸದಲ್ಲಿರುತ್ತಿದ್ದರು ತಮ್ಮ ತಮ್ಮ ಹೊಲೆಗದ್ದೆಗಳಿಗೆ ಹೋಗುವುದು ಉಳುಮೆ ಮಾಡುವುದು ಕಳೆ ತೆಗೆಯುವುದು ಬಾವಿಯಿಂದ ನೀರು ಎತ್ತುವುದು ಇವೇ ಮೊದಲಾದ ಕೆಲಸ ಆ ಜನಕ್ಕೆ ದಿನ ದಿವಸವೆಲ್ಲ ಇರುತ್ತಿತ್ತು ಹಾಗಿದ್ದುದರಿಂದ ತಂಟೆ ತಕರಾರುಗಳಿಗೆ ಹೊತ್ತಿಲ್ಲದೆ ಅವರವರ ಕೆಲಸದಲ್ಲಿ ಅವರವರೇ ಇರುತ್ತಿದ್ದರು ಹೀಗೆ ಸಾಮಾನ್ಯ ಜನರ ಜೀವನ ಒಟ್ಟಿನ ಮೇಲೆ ನೆಮ್ಮದಿಯಾಗಿತ್ತು ವ್ಯವಸಾಯಗಾರರನ್ನು ಬಿಟ್ಟರೆ ಗಣ್ಯವಾದ ಗುಂಪು ವೈಶರದು. ಇವರ ಸಂಖ್ಯೆ ಗಣ್ಯವಾಗುವಷ್ಟು ದೊಡ್ಡದಾಗಿತ್ತು ಅವರಲ್ಲಿ ಅನೇಕರು ಹಣವಂತರು ಕೊಪ್ಪರದವರು ಕಜ್ಜಾಯದವರು ಪಚ್ಚಿನವರು ಬಲಸಾ ಅವರು ತವ್ವಾ ಅವರು ನಂಬೂರಿಯವರು ಇವು ಪ್ರಸಿದ್ಧ ಕೋಮತಿ ಮನೆತನಗಳು ಇವರಲ್ಲಿ ಅನೇಕ ಮಂದಿ ಧರ್ಮಿಷ್ಠರು ಕೊಪ್ಪರದ ವರದಯ್ಯ ಎಂಬುವರು ದೊಡ್ಡ ಗಾರೆಮನೆ ಕಟ್ಟಿಸಿ ಗೃಹ ದಿನ ಆ ಮನೆಯಲ್ಲಿ ಬ್ರಾಹ್ಮಣ ಸಮಾರಾಧನೆ ಮಾಡಿಸಿದರು ನಾನು ಊಟಕ್ಕೆ ಹೋಗಿದ್ದೆ ರಾಮಸ್ವಾಮಿ ಶೆಟ್ಟರು ಮುಳುಬಾಗಿಲಿನ ಐದಾರು ಮೈಲಿ ದೂರದಲ್ಲಿ ಕಪ್ಪಲ ಮಡುಗು ಎಂಬ ಹಳ್ಳಿಯಲ್ಲಿ ಕಾಪರ್ತಿ ರಾಮಸ್ವಾಮಿ ಶೆಟ್ಟರಿದ್ದರು ಅವರು ಭಾರಿ ಸಹುಗಾರರು ಅವರು ಮುಳುಬಾಗಿಲಿನ ಶ್ರೀಮದಾಂಜನೇಯ ದೇವಾಲಯದ ಪ್ರಾಕಾರದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿಯ ಗುಡಿಯಲ್ಲಿ ಆಜಾನುಭಾವುವಾಗಿ ನಿಂತಿರುವ ಬೃಹತ್ ದೇವಮೂರ್ತಿಯ ಸೊಗಸಾದ ಕವಚವನ್ನು ಮಾಡಿಸಿಕೊಟ್ಟಿದ್ದಲ್ಲದೆ ಆ ದೇವರ ಸಮೀಪದಲ್ಲಿ ಶ್ರೀ ಪದ್ಮಾವತಿ ದೇವಿಯ ವಿಗ್ರಹವಿರಬೇಕಾದದ್ದೆಂದು ಸಂಕಲ್ಪಿಸಿ ದೇವಿಯ ಶಿಲಾ ವಿಗ್ರಹವನ್ನು ತಯಾರು ಪ್ರತಿಷ್ಠೆ ಮಾಡಿಸಿದರು ಕವಚ ಕಾರ್ಯವೂ ನಡೆಯುತ್ತಿದ್ದ ಕಾಲದಲ್ಲಿ ರಾಮಸ್ವಾಮಿ ಶೇಟರು ಮುಳಬಾಗಿಲಿನಲ್ಲಿಯೇ ತಂಗಿದ್ದು ಅಷ್ಟು ದಿನವೂ ಖುದ್ದಾಗಿ ಆ ಕಾರ್ಯಗಳು ನಡೆಯುತ್ತಿದ್ದುದನ್ನು ತನಿಖೆ ಮಾಡಿದರು ಅವರು ಅಲ್ಲಿದ್ದ ಕಾಲದಲ್ಲಿ ಸಂಜೆ ಸಂಜೆಯೂ ದೇವಸ್ಥಾನದಲ್ಲಿ ವಿದ್ವಾಂಸರ ಮಾತುಕತೆಯೋ ಸಂಗೀತವೋ ಭಜನೆಯೋ ನಡೆಯುತ್ತಿತ್ತು ಅಲ್ಲಿಂದ ಮೂರು ನಾಲ್ಕು ತರುವಾಯ ರಾಮಸ್ವಾಮಿ ಶೆಟ್ಟರು ಕಪ್ಪಲ ಮಡುಗಿನಲ್ಲಿ ಸ್ವಗೃಹದಲ್ಲಿ ದೈವಾಧೀನರಾದರು ಅವರ ವೈಕುಂಠದ ದಿವಸ ಭೋಜನ ದಕ್ಷಿಣಗಳಿಗಾಗಿ ಮುಳುಬಾಗಿಲಿನಿಂದ ಬ್ರಾಹ್ಮಣರ ಗುಂಪು ಹೋಗಿತ್ತು ನಾನು ಅದರಲ್ಲಿದ್ದೆ ಒಂದು ದೊಡ್ಡ ಅಣೆ ಬಂದದ್ದು ಚೆನ್ನಾಗಿ ಜ್ಞಾಪಕದಲ್ಲಿದೆ ಆಮೇಲೆ ಮನೆಯಲ್ಲಿ ವಧೆಗಳನ್ನು ತಿಂದದು ಜ್ಞಾಪಕವಿದೆ ವಧೆಗಳಿಗೆ ಕಾರಣ ನಾವು ವೈದಿಕರಲ್ಲವೆಂಬುದು ವೈದಿಕರಿಗೆ ಸಲ್ಲಬೇಕಾದದಕ್ಕೆ ಲೌಕಿಕನು ಕೈಯೊಡ್ಡತಕ್ಕದ್ದಲ್ಲ ನಾನು ಲೌಕಿಕ ಕೊಪ್ಪರದವರು ಕಟಿಸಿದ ಒಂದು ದೊಡ್ಡ ಸತ್ರ ಊರಿನಲ್ಲಿ ಮಧ್ಯದಲ್ಲಿತ್ತು ತವ್ವ ಅವರ ಸತ್ರ ಗುಡಿಯ ಬಳಿ ತವ್ವ ಅವರು ಕಟ್ಟಿಸಿದ ಕಲ್ಲು ಕಟ್ಟಡದ ಭಾವಿಯು ಅವರು ಹಾಕಿಸಿದ ತೋಪು ಊರಿನಲ್ಲಿ ಎಲ್ಲರಿಗೂ ತಿಳಿದದ್ದು ಬಲಸಾ ಅವರು ಕೋದಂಡರಾಮಸ್ವಾಮಿ ದೇವಸ್ಥಾನದ ಭಕ್ತರಾಗಿದ್ದರು ಕೋಮಟಿ ಪೇಟೆಯಲ್ಲಿ ಆಗಾಗ ಪುರಾಣ ಹರಿಕತೆಗಳು ಹೀಗೆ ಊರು ಶೋಭಾಯಮಾನವಾಗಿತ್ತು ಕೋಮಟಿ ಪೇಟೆಯ ಪೂರ್ವಕ್ಕೆ ಜ್ಯೋತಿ ನಗರದ ವೈಶ್ಯರ ಮನೆಗಳು ಅವರಲ್ಲಿಯೂ ಧನಿಕರು ಧರ್ಮಿಷ್ಠರು ಇದ್ದರು ಊರಿನ ಸಾಮಾಜಿಕ ಜೀವನದಲ್ಲಿ ಇವರು ಪ್ರಬಲರು ಮಾರಿಯಾ ಪೂಜೆ ಒಂದೊಂದು ವರ್ಷ ಊರಿನಲ್ಲಿ ಗ್ರಾಮ ಉತ್ಸವ ಬಹು ಅಟ್ಟಹಾಸದಿಂದ ನಡೆಯಿತು ಅದು ನಡೆದ ಸ್ಥಳ ಪೇಟೆ ಚೌಕ ಅದು ನಡೆದ ಕಾಲದಲ್ಲಿ ನಾನು ಆಂಗ್ಲೋ ವರ್ನಾಕುಲರ್ ಸ್ಕೂಲಿನ ಒಂದು ಕೆಳತರಗತಿಯ ವಿದ್ಯಾರ್ಥಿ ಸಣ್ಣವನಾಗಿದ್ದರಿಂದ ನನ್ನನ್ನು ಉತ್ಸವ ತಳ ಸ್ಥಳದ ಹತ್ತಿರಕ್ಕೆ ಹೋಗಗೊಡುತ್ತಿರಲಿಲ್ಲ ಆದರೆ ಹದಿನೈದು ದಿನದಿಂದ ಊರಿನಲ್ಲಿ ಮನೆ ಅದರ ಮಾತು ಬೀದಿ ಅದರ ಸಂಭ್ರಮ ಉತ್ಸವದ ದಿವಸ ನಾನು ನನ್ನ ವಯಸ್ಸಿನ ಹುಡುಗರೊಡನೆ ಪೇಟೆ ಚೌಕದ ಚಾವಡಿಯ ಮಾಳಿಗೆಯ ಮೇಲೆಯೋ ಅಥವಾ ಆ ಪ್ರದೇಶದ ಯಾವುದೋ ಮನೆಯ ಮಾಳಿಗೆಯ ಮೇಲೆಯೋ ನೋಟಕ್ಕಾಗಿ ನಿಂತಿದ್ದೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ನಾಲ್ಕು ಬೀದಿಗಳಲ್ಲಿಯೂ ಸಾಸಿವೆಗೆ ಜಗವಿಲ್ಲದಷ್ಟು ಜ ಬತ್ತಿ ಜನ ಸೇರಿತು ಗಂಡಸರು ಹೆಂಗಸರು ಇದ್ದರು ಹಳ್ಳಿ ಹಳ್ಳಿಗಳಿಂದ ಬಂದಿದ್ದವರು ನಾನಾ ಜಾತಿಗಳವರು ಅನೇಕರು ಬೇವಿನ ಸೊಪ್ಪನ್ನು ಮೈಗೆ ಕಟ್ಟಿಕೊಂಡು ಕೈಯಲ್ಲಿ ತಂಬಿಟ್ಟು ದೀಪ ತೆಂಗಿನಕಾಯಿ ಹಣ್ಣುಗಳನ್ನು ಅರಿಶಿನ ಕುಂಕುಮಗಳನ್ನು ತಂದಿದ್ದರು ಕೆಲವರು ಕೋಳಿ ಕುರಿಗಳನ್ನು ತಂದಿದ್ದರು ಆ ದಿನ ಹತ್ತಿಪ್ಪತ್ತು ತಪಟೆಗಳು ತುತೂರಿಗಳು ಏಕಕಾಲದಲ್ಲಿ ಬೋರ್ಗರಿಯುತ್ತಿದ್ದವು ಅದೆಷ್ಟು ತಪಟೆಗಳು ಅದೇನು ಶಬ್ದ ನಮ್ಮ ಎದೆಗಳಲ್ಲೆಲ್ಲ ಏನೋ ಭಯ ತುಂಬಿಕೊಂಡಿತು ಏನೋ ಬಾರಿ ಅದ್ಭುತ ಭಯಂಕರಗಳು ನಡೆಯುತ್ತವೆಂದು ಎಲ್ಲರಿಗೂ ಎದೆ ಡವಡವಗುಟ್ಟುತ್ತಿತ್ತು ರಣಬಲಿ ಸುಮಾರು ಹನ್ನೆರಡು ಗಂಟೆಗೆ ರಣಬಲಿ ಪೇಟೆಯ ಚೌಕದಲ್ಲಿ ಕಟ್ಟಿದ್ದ ವಿಶಾಲವಾದ ಹಸಿರುವಾಣಿ ಚಪ್ಪರದ ಕೆಳಗೆ ಮರದ ದಿಮ್ಮಿಯ ಯೂಪಸ್ತಂಭ ನೆತ್ತಿದ್ದರು ಅಲ್ಲಿಗೆ ಬಲುಪಶುವನ್ನು ಮೆರವಣಿಗೆಯಿಂದ ಕರೆತಂದರು ಆ ಪಶು ಒಂದು ದೊಡ್ಡ ಕೋಣ ಎಮ್ಮೆ ಇದ್ದರೂ ಇರಬಹುದು ಆ ಕೋಣಕ್ಕೆ ಅರಿಸಿನ ಕುಂಕುಮಗಳು ದೊಡ್ಡ ದೊಡ್ಡ ಹೂವಿನ ಹಾರಗಳು ಒಂದು ವಿಶೇಷ ತಂದಿದವು ತಂದಿದ್ದವು ತಾಳಮೇಳಗಳ ಸಂಭ್ರಮವೂ ಸೇರಿತು ಪಶುವನ್ನು ಗೊತ್ತಾಗಿದ್ದ ಸ್ಥಳಕ್ಕೆ ತಂದ ಮೇಲೆ ಏನಾಯಿತು ಎಂಬುದನ್ನು ನಾವು ಕಣ್ಣಿನಿಂದ ಕಾಣಲಾಗಲಿಲ್ಲ ಕಿವಿಯಿಂದ ಕೇಳಿ ಉಯಿಸುವಂತಾಯ್ತು ಸ್ವಲ್ಪ ಗಂಟಾನಾದವು ಏನೇನೋ ಕುಗುಗಳು ಆದ ಮಳಿಗೆಯ ಮೇಲಿದ್ದ ನಮಗೆ ಕೆಳಿ ಬಂದದು ಒಂದು ಅಶುರು ಶಬ್ದ ಹೋ ಕಿಲ್ಲಲಲ್ಲೋ ಎಂದು ಆ ಧ್ವನಿಯನ್ನು ಮಾರಿಯ ಭಕ್ತರು ಎತ್ತಿದಾಗ ಕೋಣವನ್ನು ಕಡಿಯುವರು ಮಚ್ಚು ಕತ್ತಿಯನ್ನು ಮೇಲಕ್ಕೆ ಯೂಪಸ್ತಂಭದ ಮೇಲಿಟ್ಟಿದ್ದ ಕೋಣನ ಕೊರಳನ್ನು ಹೊಡೆದು ಕತ್ತರಿಸಿದರು ಹೀಗೆಂದು ನಮಗೆ ದೊಡ್ಡಪ್ಪ ದೊಡ್ಡವರು ಹೇಳಿದರು ಇನ್ನು ಏನೋ ಏನೇನನ್ನೋ ಬಲಿಕೊಟ್ಟರು ಮಾರಮನಿಗೆ ಮನೆಗೆ ತೃಪ್ತಿಯಾಯಿತು ಊರಿಗೆ ಶಾಂತಿಯಾಯಿತು ಆಮೇಲೆ ಮೂರು ನಾಲ್ಕು ದಿನ ಹುಡುಗರಾದ ನಾವು ಆ ಕಡೆ ಹೋಗಲಿಲ್ಲ ಹೆದರಿ ಉಕುಲೋ ಮನೆಗಳಲ್ಲಿ ಅಡಗಿಕೊಂಡಿದೆವು ಬಳಿಕ ಕುತೂಹಲ ನಮ್ಮನ್ನು ಆ ಕಡೆ ಗೆಳೆಯಿತು ರಕ್ತದ ಕಲೆಗಳ ಗಟ್ಟಿ ಕಟ್ಟಿ ಕಾಣುತ್ತಿದ್ದವು ಬಹುಶಃ ಅದೇ ಕಡೆಯ ಸಾರಿಯ ಊರದೇವರು ಎಂದು ತೋರುತ್ತದೆ ಪುರಂದರದಾಸರ ಹಾಡನ್ನು ಜ್ಞಾಪಕ ಮಾಡಿಕೊಳ್ಳಬಹುದು ಊರ ದೇವರ ಮಾಡಬೇಕಣ್ಣ ಚಲ್ಲ ನಮ್ಮ ಊರಿನಲ್ಲಿ ಮಾರಿಯ ಗುಡಿಗಳು ನಾಲ್ಕೈದಿದ್ದವು ನಮ್ಮ ಮನೆಗೆ ಸಮೀಪವಾಗಿ ಕೆರೆಗೆ ಹೋಗುವ ದಾರಿಯಲ್ಲಿ ಒಂದು ಮಾರಮನ ಗುಡಿ ಮನೆಯಲ್ಲಿ ಮಕ್ಕಳಿಗೆ ಸಿಡುಬು ಬಂದಾಗ ಯಾರಿಗಾದರೂ ಕಾಯಿಲೆ ಬಂದಾಗ ಚಲ್ಲ ಇಟ್ಟು ಆ ಸಂಜೆ ಅದನ್ನು ತೆಗೆದುಕೊಂಡು ಹೋಗಿ ಮಾರಮನೆ ಮುಂದೆ ಇರಿಸಿ ಬರುತ್ತಿದ್ದೆವು ಚಲ್ಲ ಎಂಬುದು ತೆಲುಗು ಮಾತು ಅದನ್ನು ಕನ್ನಡದಲ್ಲಿ ತಂಪು ಗೂಳು ಅಥವಾ ತಂಗೂಳು ಎಂದು ಹೇಳಬಹುದು ಅದರ ವಿಧಾನ ಹೀಗೆ ಮಡಿಯುಟ್ಟು ಒಂದು ತಪ್ಪಲೆಯಲ್ಲಿ ಅನ್ನ ಮಾಡುವುದು ನಡುಮನೆಯಲ್ಲಿ ಸಾರಿಸಿ ರಂಗವಲ್ಲಿ ಕಡೆ ಒಂದು ಬಾಳೆ ಎಲೆ ಹರಡುವುದು ಅದರ ಮೇಲೆ ಮಡಿ ಅನ್ನವನ್ನು ಹಾಕಿ ಕಟ್ಟೆ ಕಟ್ಟುವುದು ಆ ಕಟ್ಟೆಯೊಳಗೆ ಈ ಪೂಜೆಗಾಗಿಯೇ ತೆಗೆದಿಟ್ಟ ಮೊಸರನ್ನು ಸುರಿಯುವುದು ಇದಾದ ಮೇಲೆ ಈ ಕೂಳಿನ ಮುಂದೆ ಎರಡು ದೀಪ ಹೊತ್ತಿಸಿಡುವುದು ಕೂಳಿನ ಕಟ್ಟಿಗೆ ಅರಿಸಿನ ಕುಂಕುಮ ಹಚ್ಚಿ ಪುಷ್ಪಾಕ್ಷತೆಗಳಿಂದ ಪೂಜೆ ಮಾಡುವುದು ಧೂಪ ಹಾಕುವುದು ನಮಸ್ಕಾರ ಮಾಡಿ ಅದನ್ನು ದೇವತೆಗೆ ಅರ್ಪಿಸುವುದು ಹೀಗೆ ದಯಾರಾದದ್ದು ತಂಪುಗೋಳು ಅದನ್ನು ಕೊಂಚ ಹೊತ್ತು ಹಾಗೆಯೇ ಬಿಟ್ಟಿದ್ದು ಬಳಿಕ ಅದನ್ನು ಗುಡಿಯ ಮಾರಮನೆಗೆ ಒಪ್ಪಿಸಿ ಬರುವುದು ಇದರಿಂದ ಮಾರಿಕಾದೇವಿ ಪ್ರಸನ್ನಳಾಗುತ್ತಾಳೆ ಎಲ್ಲ ಕಾಯಿಲೆಗಳು ಎಲ್ಲ ಉಪದ್ರವಗಳು ಎಲ್ಲ ಅಶುಭಗಳು ತೊಡಗಿ ಮನೆಗೆ ಕ್ಷೇಮ ಉಂಟಾಗುತ್ತದೆ ಆ ಕಾಲದವರ ನಂಬಿಕೆ ರೋಣೂರು ವೆಂಕಟರಾಮ ಶಾಸ್ತ್ರಗಳು ವೆಂಕಟರಾಮ ಶಾಸ್ತ್ರಿಗಳ ಸ್ಥಳ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ವಯಸ್ಸಿನಲ್ಲಿ ಅವರು ನನಗಿಂತ ಐದಾರು ವರ್ಷ ದೊಡ್ಡವರು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನನ್ನೊಡನೆ ಅವರು ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಬಂದಿದ್ದರು ನಮ್ಮ ಪ್ರಾಂತಕ್ಕೆ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕೇಂದ್ರ ಸ್ಥಾನ ಕೋಲಾರ ಟೌನ್ ಮುಳಬಾಗಿಲಿನಿಂದ ನಾನು ನನ್ನ ಸಹಾಧ್ಯಾಯಿಗಳು ಎಳದು ಮಂದಿಯೂ ಬಹುಶಃ ಮೇಷ್ಠರು ಸುಬ್ಬರಾಯರು ಕೋಲಾರಕ್ಕೆ ಬಂದು ನನ್ನ ತಾತನ ಮನೆಯಲ್ಲಿ ಬಿಡಾರ ಮಾಡಿದೆವು ನನ್ನ ತಾತ ಲಾಯರು ಮನೆ ವಿಶಾಲವಾಗಿತ್ತು ಅಡಿಗೆ ಮಾಡಿ ಬೆಳೆಸಲು ಪರಮ ಪರಿಶುದ್ಧರಾದ ಹುದುಕಲು ದಾಸಂಭಟ್ಟರು ಸಿದ್ದರಾಗಿದ್ದರು ಯಾವ ಕೊರತೆಯೂ ಇರಲಿಲ್ಲ ನಾವು ಹೋಗಿ ಅಲ್ಲಿ ಸೇರಿದ ಮಾರನೆಯ ದಿನ ರಾತ್ರಿ ಎಂಟು ಗಂಟೆಯ ವೇಳೆಗೆ ರೋ ರೋಣೂರು ವೆಂಕಟರಾಮಶಾಸ್ತಿಗಳು ಅಲ್ಲಿಗೆ ಬಂದರು ವಿದ್ಯಾರ್ಥಿಗಳಾದ ನಾವೆಲ್ಲ ಹೊಗೆ ದೀಪದ ಸುತ್ತ ಕುಳಿತು ಪ್ರಶ್ನೋತ್ತರ ನಡೆಸುತ್ತಿದ್ದೆವು ಆ ವೇಳೆಗೆ ಒಬ್ಬ ಹಿರಿಯರು ಅಲ್ಲಿಗೆ ದಯ ಮಾಡಿಸಿದರು ನಮ್ಮ ತಾತನ ಕಕ್ಷಿದಾರರಾದ ಚೇಳೂರು ರಾಮ ರಾಮಸ್ವಾಮಿಯ ಮಹಿಮೆ ರಾಮಸ್ವಾಮಯಂಗಾರ್ಯರದು ಕೊಂಚ ಕುಚೋದ್ಯದ ಸ್ವಭಾವ ನನಗೆ ಅವರ ಪರಿಚಯವಿತ್ತು ಮತ್ತು ಅವರ ಹಾಸ್ಯದ ಮಾತಿನಲ್ಲಿ ಒಲವು ಇತ್ತು ಅವರು ಬಂದು ನಮ್ಮಗಳ ನಡುವೆ ಕುಳಿತು ವೆಂಕಟರಾಮ ಕಡೆ ನೋಡಿದರು ಶಾಸ್ತ್ರಿಗಳು ಕೊರಳಿನಲ್ಲಿ ಒಂದು ಗಜ್ಜಿಗದ ಕಾಯಿಗಿಂತ ದಪ್ಪವಾದ ರುದ್ರಾಕ್ಷಿಯನ್ನು ಧರಿಸಿದರು ರಾಮಸ್ವಾಮಯ ಯಂಗಾರ್ಯರು ದಿಟ್ಟಿಸಿ ನೋಡಿ ಹೇಳಿದರು ಇದೇನಯ್ಯ ನಾಳೆ ಪರೀಕ್ಷೆಗೆ ಬರುತ್ತದೋ ಅಹ್ ಕಾಲು ಕೂಡ ತಡೆ ಮಾಡದೆ ಅದಿಲ್ಲದೆ ಏನು ನಡೆಯುತ್ತದೆ ಅಹ್ ಇದರಿಂದ ಏನಾಗುತ್ತದೆಯಾ ಸ್ವಾಮಿ ಇದರಿಂದ ನಿರ್ಭೀತಿ ಏನು ಬೇಕಾದರೂ ಮಾಡಬಹುದು ಇದರ ರಕ್ಷಣೆ ಇದ್ದರೆ ಹಾಗಾದರೆ ನಾನು ಹೇಳುವುದನ್ನು ಮಾಡಿಯಾ ಓಹೋ ಹೇಳಿದರೆ ಅದು ಈಗ ಅಂತರ ಗಂಗೆ ಹೋಗಿ ಒಂದು ಪಂಚಪಾತ್ರೆ ನೀರನ್ನು ತಂದೀಯಾ ಅದೇನು ಕಷ್ಟ ಈಗಲೇ ಹೊರಟೆ ಬರುತ್ತಿರೋ ಜೊತೆಯಲ್ಲಿ ನಾನೇನೋ ಹೋಗಿ ಬಂದೇನು ನೀವು ಇದು ಯಾರ ಮನೆಯ ನೀರೋ ಎಂದರೆ ಸಾಕ್ಷಿ ಬೇಕಲ್ಲ ನೀವು ಸಾಕ್ಷಿ ಬೇಡವೆಂದರೆ ನಾನು ಸಿದ್ಧ ಏನೆಯ ಪಿಕಲಾಟಕ್ಕೆ ಸಿಕ್ಕಿಸಿದೆ ನೀನು ಒಬ್ಬನೇ ಹೋಗಿ ಬರಬೇಕೆಂದಲ್ಲವೇ ನಾನು ಹೇಳಿದ್ದು ನಾನು ಅದಕ್ಕೆ ಸಿದ್ಧ ಒಬ್ಬನೇ ಹೋಗಿ ಬರುತ್ತೇನೆ ನೀವು ಅದನ್ನು ಒಪ್ಪಿಕೊಳ್ಳುತ್ತೀರೋ ಸುಳ್ಳು ಎನ್ನುತ್ತಿರೋ ಈ ವಾಗ್ವಾದದಲ್ಲಿ ನಮಗೆಲ್ಲಾ ತುಂಬಾ ನಗು ಶಾಸ್ತ್ರಿಗಳು ಎಂಥ ಧೈರ್ಯ ಮೆಚ್ಚಿಕೆ ರಾಮಸ್ವಾಮ ಅದನ್ನು ಮೆಚ್ಚಿಕೊಂಡು ಶಾಸಿಗಳಿಗೆ ಒಂದು ಪಾವಲಿ ದಕ್ಷಿಣೆ ಕೊಟ್ಟರು ವೆಂಕಟರಾಮ ಶಾಸ್ತ್ರಿಗಳು ಅಧ್ಯಯನ ಮಾಡಿದವರು ಸಂಸ್ಕೃತ ಸಾಹಿತ್ಯವನ್ನು ಕಳಿತಿದ್ದವರು ಬೆಂಗಳೂರಿನಲ್ಲಿ ಯಾವುದೋ ಹೈಸ್ಕೂಲಿನಲ್ಲಿ ಪಂಡಿತರಾಗಿದ್ದವರು ಅವರ ಮನೆ ಶಂಕರಪುರದ ಮೂರನೆಯ ಅಡ್ಡರಸ್ತೆಯಲ್ಲಿ ಇತ್ತು ಟರ್ರಾವು ಶಾಸ್ತಿಗಳು ಹಾಸ್ಯಶೀಲರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಸುಮಾರಿನಲ್ಲಿ ಶಂಕರ ಮಠದಲ್ಲಿ ಒಂದು ದೊಡ್ಡ ಸಭೆ ಸೇರಿತ್ತು ಕರ್ಪೂರ ಶ್ರೀನಿವಾಸರಾಯರು ಅಧ್ಯಕ್ಷರಾಗಿದ್ದರು ಬಿ ವೆಂಕಟನಾರಾಯಣಪ್ಪನವರೇ ಮೊದಲಾದ ಪ್ರಮುಖರು ಆ ಸಭೆಯನ್ನು ಸೇರಿದ್ದರು ಹಿಂದೂಮಠಗಳ ನಿರ್ವಾಹ ವ್ಯವಸ್ಥೆಯಲ್ಲಿ ಆಗಬೇಕಾಗಿದ್ದ ಸುಧಾರಣೆಗಳನ್ನು ಕುರಿತು ಪರ್ಯಾಲೋಚಿಸುವುದು ಆ ಸಭೆಯ ಉದ್ದೇಶ ಅಲ್ಲಿ ಭಾಷಣಗಳಾದವು ನಿರ್ಣಯಗಳಾದವು ಆ ನಿರ್ಣಯಗಳನ್ನು ಸೂಚಿಸುವವರು ಅನುಮೋದಿಸುವವರು ತಮ್ಮ ಮಾತಿನಲ್ಲಿ ಟರಾವು ಎಂಬ ಮಾತನ್ನು ಪದೇ ಪದೇ ಉಪಯೋಗಿಸಿದ್ದರು ಟರಾವು ಎಂದರೆ ತೀರ್ಮಾನ ನಿರ್ಣಯ ಸಭೆ ಮುಗಿವಿಗೆ ಬರುತ್ತಿದ್ದಾಗ ವೆಂಕಟರಾಮ ಶಾಸ್ತ್ರಿಗಳೆಂದು ನಿಂತು ಹೇಳಿದರು ಸ್ವಾಮಿ ನಿಮ್ಮ ಟರಾವುಗಳಿವೆಯೆಲ್ಲ ಒಳ್ಳೊಳ್ಳೆಯ ಟರಾವುಗಳನ್ನು ಮಾಡಿದ್ದೀರಿ ಈ ಟರಾವುಗಳಿಂದ ಏನಾಗುತ್ತದೆ ಸ್ವಾಮಿ ಅವರು ಕೈಗಳನ್ನು ಅಲ್ಲಾಡಿಸುತ್ತಾ ಆವಾಸ ಗಂಭೀರವನ್ನ ವಿನಯಿಸಿ ಟರಾವು ಎಂದು ಹೇಳಿದ ರೀತಿಯನ್ನು ಅವರ ಮುಖಭಾವವನ್ನು ನೋಡಿ ನಗು ತಡೆಯಲಾಗಲಿಲ್ಲ ಕರ್ಪೂರ ಶ್ರೀನಿವಾಸರಾಯರು ಮೊದಲಾಗಿ ಎಲ್ಲರೂ ಬಾಯಿಗೆ ಬಟ್ಟೆ ಮುಚ್ಚಿಕೊಂಡು ನಗುತ್ತಿದ್ದರು ಶಾಸಿಗಳು ಸಾತ್ವಿಕರು ಸತ್ಕರ್ಮದಲ್ಲಿ ಶ್ರದ್ಧೆಯುಳ್ಳವರು ಅಂತ ಅಂತವರು ಸಮಾಜದಲ್ಲಿದ್ದರೆ ಅದರಿಂದ ಸಮಾಜಕ್ಕೆ ಒಂದು ಕಡೆ ಪ್ಲೇಗ್ ಉಪದ್ರವ ಮುಳುಬಾಗಿಲಿಗೆ ಪ್ಲೇಗ್ ವ್ಯಾಧಿ ಬಂದದು ಬಹುಶಃ ಮಿಕ್ಕೆಲ್ಲಾ ಊರುಗಳಿಗೂ ಬಂದಾದ ಮೇಲೆ ಕೋರಾರಕ್ಕೆ ಬಂತು ಬೌರಿಂಗ್ ಪೇಟೆಗೆ ಬಂತು ಎಂದು ತಿಳಿದಾಗ ಮುಳುಬಾಗಿಲು ಮಹಾರಾಜರು ನಮ್ಮ ಊರಿನ ಪಶ್ಚಿಮಕ್ಕೆ ವಿರೂಪಾಕ್ಷ ಮಾರಮ್ಮನಿದ್ದಾಳೆ ಬೆಟ್ಟದಲ್ಲಿ ನಾಚಾರಮ್ಮನಿದ್ದಾಳೆ ಊರ ಮಧ್ಯದಲ್ಲಿ ರಣಬೇರಮ್ಮನಿದ್ದಾಳೆ ಮೂಡಲ ಭಾಗದಲ್ಲಾದರೋ ಮಹಾನುಭಾವನಾದ ಆಂಜನೇಯ ಸ್ವಾಮಿ ಬಾಹುವನ್ನೆತ್ತಿ ನಿಂತಿದ್ದಾನೆ ಕಾವಲಾಗಿ ಇಷ್ಟು ಮಂದಿಯ ರಕ್ಷಣೆ ನಮಗಿರುವಾಗ ನಮ್ಮನ್ನು ಯಾರು ಮುಟ್ಟಿಯಾರು ಎಂದು ತಮಗೆ ತಾನವೇ ಧೈರ್ಯ ಹೇಳಿಕೊಳ್ಳುತ್ತಿದ್ದರು ನಿವಾರಣೋಪಾಯಗಳು ಆದರೆ ಮನುಷ್ಯನ ಹೊರಗಡೆ ಧೈರ್ಯದ ಧೋರಣೆಯನ್ನು ಎಷ್ಟು ಹೆಚ್ಚಾಗಿ ತೋರಿಸಿಕೊಳ್ಳುತ್ತಾನೋ ಅಷ್ಟು ಹೆಚ್ಚಾಗಿ ಅವನೊಡಗೆ ಆ ಧೈರ್ಯ ತುಂಬಿರುತ್ತದೆ ಈ ಅಡಕು ನಮ್ಮ ಹಿರಿಯರನ್ನು ಬಿಟ್ಟಿದ್ದಿಲ್ಲ ಕೆಲವು ಉಪಾಯಗಳನ್ನು ಚಿಂತಿಸಿದರು ಮನೆ ಮನೆಯ ಹೊರಬಾಗಿಲ ಮೇಲೂ ದೇವರ ಮನೆ ಅಡಿಗೆ ಮನೆ ನಡು ಮನೆಗಳ ಬಾಗಿಲುಗಳ ಮೇಲೂ ದೊಡ್ಡ ದೊಡ್ಡ ಮರುನಾಮಗಳನ್ನು ತಿದ್ದತಕ್ಕದ್ದು ಸುಣ್ಣದಿಂದ ಬಿಳಿಯ ಪಟ್ಟೆ ಕೆಂಪಣ್ಣಿನಿಂದ ಕೆಂಪು ಪಟ್ಟೆ ಅದರ ಸುತ್ತಲೂ ಅರಿಶಿನ ಕುಂಕುಮ ಇದನ್ನು ಕಂಡ ಕೂಡಲೇ ಪ್ಲೇಗ್ ಮಾರಿ ಪಲಾಯನ ಬಾಗಿಲ ಬಾಗಿಲ ಮೇಲೂ ಆಸ್ತಿಕ ಎಂದು ಬರೆಯತಕ್ಕದ್ದು ಆಸ್ತಿಕ ಮಹರ್ಷಿಯ ಹೆಸರನ್ನು ನೋಡುತ್ತಲೇ ಪ್ಲೇಗ್ ಮಾರಿ ಓಟಕ್ಕೀಳುತ್ತಾಳೆ ಮನೆ ಮನೆಯಲ್ಲೂ ಭಜನೆ ಆದರೆ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿದಿನವೂ ಭಜನೆಯಾಗುವುದು ಕಷ್ಟ ಆದದರಿಂದ ಬೇದಿಗೆ ಒಬ್ಬರ ಮನೆಯಲ್ಲಿ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೀಪಾರಾಧನೆ ಭಜನೆ ಮಾಡಿಕೊಂಡು ಹೋಗುವುದು ಸಾಹಿತ್ಯ ರಚನೆ ಈ ಭಜನೆಯ ಸಂಭ್ರಮದಲ್ಲಿ ಅನೇಕ ಕೃತಿಗಳು ತಯಾರವು ಅದರಲ್ಲಿಯೂ ವೈಶ್ಯ ಸಮಾಜದಲ್ಲಿ ಈ ಭಜನೆಯ ಕೋಲಾಹಲ ವಿಶೇಷವಾಗಿತ್ತು ಅವರ ಪೇಟೆಯ ಭಜನೆ ಮಂಡಳಿಯೇ ಬೇರೆ ಅದು ಹಾಡು ಹಾಡುತ್ತಿದ್ದ ಹಾಡುಗಳಲ್ಲಿ ಮುಖ್ಯವಾದವು ಕೋದಂಡರಾಮ ಕೋದಂಡರಾಮ ಕೋದಂಡರಾಮ ಪಾಹಿ ಕೋದಂಡರಾಮ ಮಾ ದಂಡಂ ಮೀಕು ದಂಡಂ ಮಾಕು ಕೋದಂಡರಾಮ ಪಾಹಿ ಕೋದಂಡರಾಮ ಪಟ್ಟಾಭಿರಾಮ ಪಟ್ಟಾಭಿರಾಮ ಪಟ್ಟಿಗಾ ಪಾದಂ ಪಟ್ಟಿ ತೀರಾ ಇದನ್ನು ನೋಡಿ ಇನ್ನೊಂದು ಗುಂಪಿನವರು ಪ್ರತಿ ಹಾಡು ಕಟ್ಟಿದರು ಪಾಲುಕು ಷೇರು ನೀಳು ಕಲೀಶೇ ನಮ್ಮ ರೂಪಾಯಿ ಕೂ ರೂಪಾಯಿ ದೋರಿಕಾನಮ್ಮ ಹೀಗೆ ಭಯದ ನಡುವೆ ಹಾಸ್ಯ ಕಲ್ಪನೆ ಮಾಡಿಕೊಂಡು ಜನ ಬದುಕಿದರು ಈ ಭಜನೆ ಗುಂಪುಗಳು ಊರಿನಿಂದ ಎರಡು ಮೂ ಮೂರು ಮೈಲಿ ದೂರದಲ್ಲಿದ್ದ ವಿರೂಪಾಕ್ಷಿ ಹಳ್ಳಿಗೆ ಮಂಗಳವಾರ ಮಂಗಳವಾರವೂ ಹೋಗುತ್ತಿದ್ದವು ಆ ಮರೆಮನ ಗುಡಿ ಎಲ್ಲ ಮಾರೇಮನ ಗುಡಿಗಳಂತೆಯೇ ಒಂದು ಸಾಮಾನ್ಯ ಮಂಟಪ ಆದರೆ ಹಳೆಯದು ನಾಲ್ಕು ಕಡೆಯೂ ಗೋಡೆ ಮುಂದುಗಡೆ ಬಾಗಿಲು ಎಲ್ಲ ಇದ್ದವು ಮಾರಮ್ಮನ ಮೂರ್ತಿಯಾದರೂ ಒಂದು ಕಲ್ಲು ದಿಮ್ಮಿಯ ಕಂಬ ಅದಕ್ಕೆ ಪಳಪಳನೆ ಹೊಳೆಯುವ ಹಿತ್ತಾಳೆಯ ಮುಖವಾಡ ರಾಶಿರಾಶಿ ಹೂವು ಅರಿಶಿನ ಕುಂಕುಮ ಇದು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇರತಕ್ಕದೆ ವಿರೂಪಾಕ್ಷಿಯಲ್ಲಿ ವಿಶೇಷವೇನೆಂದರೆ ಉಟ್ಲೂ ಹೊಡೆಯುವುದು ಇದು ಅಲ್ಲಿಯ ಜಾತ್ರೆಯಲ್ಲಿ ಆಕರ್ಷಕವಾದ ಸಂಗತಿ ಉಟ್ಲು ಉಟ್ಲು ಎಂದರೆ ಹೀಗೆ ಒಂದು ಎತ್ತರವಾದ ಕಲ್ಲು ಕಂಬ ಅದರ ಮೇಲುಗಡೆ ಒಂದು ಮರದ ಚೌಕಟ್ಟು ಕಬ್ಬಿಣದ ಗೂಟ ಆ ಗೂಟದ ಕೆಳಗಡೆ ಆ ಚೌಕಟ್ಟಿನ ಕೆಳತಳದ ಮಧ್ಯೆ ಒಂದು ರಂಧ್ರವನ್ನು ಕೊರೆದಿರುತ್ತದೆ ತಲ್ಲು ಕಂಬದ ಮೇಲುಗಡೆ ಒಂದು ಕಬ್ಬಿಣದ ಗುಡ ಗಡಾರಿಗೆ ಆ ರಂಧ್ರದ ಮೂಲಕ ಚೌಕಟ್ಟನ್ನು ಸಿಕ್ಕಿಸಿರುತ್ತದೆ ಚೌಕಟ್ಟಿನಿಂದ ನಾಲ್ಕು ಹಗಗಳನ್ನು ಇಳಿಬಿಟ್ಟಿರುತ್ತದೆ ಚೌಕಟ್ಟಿನ ಒಂದು ಮೂಲೆಗೆ ಒಂದು ದೊಡ್ಡ ಹಗವನ್ನು ಕಟ್ಟಿ ನೆಲದ ಮೇಲೆ ಒಬ್ಬ ಮನುಷ್ಯ ಹಗವನ್ನು ಹಿಡಿದು ಕಂಬದಿಂದ ಹದಿನೈದು ಇಪ್ಪತ್ತು ಅಡಿ ದೂರದಲ್ಲಿ ಸುತ್ತೂರ ಸುತ್ತಾನೆ ಅವನು ಸುತ್ತಿದಂತೆ ಆ ಮೇಲಣ್ಣ ಚೌಕಟ್ಟು ಸುತ್ತುತ್ತದೆ ಅವನು ಎಷ್ಟೆಷ್ಟು ಬೇಗ ಬೇಗ ಸುತ್ತಿದರೆ ಆ ಚೌಕಟ್ಟು ಅಷ್ಟು ಬೇಗ ಬೇಗ ಸುತ್ತುತ್ತದೆ ಹಾಗೆ ತಿರುಗುವಾಗ ಆ ಚೌಕಟ್ಟಿನಿಂದ ಬಿಟ್ಟ ನಾಲ್ಕು ಹಗಗಳು ಸುತ್ತೂರ ತಿರುಗುತ್ತವೆ ಈ ನಾಲ್ಕು ಹಗಗಳ ಕೆಳ ಕೊನೆಯಲ್ಲಿ ತೆಂಗಿನಕಾಯಿಗಳನ್ನು ಕಟ್ಟಿರುತ್ತದೆ ಈ ತೆಂಗಿನಕಾಯಿಗಳನ್ನು ಕಟ್ಟಿರುವ ಕಟ್ಟಿರುವವರು ಭಕ್ತರುಗಳು ಕಾಯಿಗಳು ಹಾಗೆ ಪ್ರದಕ್ಷಿಣಾಕಾರವಾಗಿ ಹೋಗುತ್ತಿರುವಾಗ ಕೆಳಗಡೆ ಮೂರು ನಾಲ್ಕು ಮಂದಿ ಬಾರಿ ದೊಣ್ಣೆಗಳನ್ನೆತ್ತಿ ನಿಂತಿರುತ್ತಾರೆ ಈ ದೊಣ್ಣೆಗೂ ಮೇಲೆ ಸುತ್ತುತ್ತಿರುವ ತೆಂಗಿನಕಾಯಿಗಳಿಗೂ ಲಟಾಪಟಿ ಆಗಬೇಕು ಆಗ ತೆಂಗಿನಕಾಯಿ ಚೂರು ಚೂರಾಗಿ ಒಡೆದ ಚೂರುಗಳು ಕೆಳಕೆ ಬಿಳುತ್ತವೆ ಅದೇ ಭಕ್ತರಿಗೆ ವರಪ್ರಸಾದ ಹಳ್ಳಿಯ ಜನಕ್ಕೆ ಇದೊಂದು ದೊಡ್ಡ ವಿನೋದ ತೆಂಗಿನಕಾಯಿ ಒಡೆದ ಚೂರನ್ನು ನೋಡಿ ಗಾದೆ ಹುಟ್ಟಿಕೊಂಡಿತು ತಂಟೆ ಮಾಡಿದರೆ ತಲೆ ಉಟ್ಲು ಹೊಡೆಸಿಬಿಟ್ಟೇನು ಎಂದು ಈ ಉಟ್ಲಿನ ಉತ್ಸವದ ಜೊತೆಗೆ ತಂಬಿಟ್ಟಿನ ದೀಪಗಳು ತಮಟೆಯ ವಾದ್ಯ ಮೇಳ ಎಲ್ಲವೂ ಇತ್ತು ಇದರ ಜೊತೆಗೆ ಹಿಂದೆ ಹೇಳಿದ ಚಲ್ಲಮ್ಮದ ಒಂದು ವಿಶೇಷ ಕಾಯಿಲೆಯಿರುವ ಮನೆಯಲ್ಲಿಯೂ ಮಕ್ಕಳಿರುವ ಮಕ್ಕಳಿರುವ ಮನೆಯಲ್ಲಿಯೂ ಮಂಗಳವಾರ ಶುಕ್ರವಾರಗಳಲ್ಲಿ ಈ ಪೂಜೆ ಬಿಸಿ ಬಿಸಿಯನ್ನ ಮಾಡುವುದು ದೊಡ್ಡ ದೊಡ್ಡ ಎಲೆಗಳಲ್ಲಿ ಅನ್ನದಿಂದ ಕಟ್ಟೆ ಮಾಡುವುದು ನಡುವೆ ಮೊಸರು ಸುರಿಯುವುದು ಇದಕ್ಕೆ ಅರಿಶಿನ ಕುಂಕುಮದ ಪೂಜೆ ಇದೇ ಗಂಗಮ್ಮನ ಅಥವಾ ಮಾರಮ್ಮನ ಪ್ರತೀಕ ಕೊಂಚ ಹೊತ್ತಾದ ಮೇಲೆ ಈ ಹೂಳನ್ನು ಮಾರಮ್ಮನ ಗುಡಿಯಲ್ಲಿ ಸಮರ್ಪಣೆ ಮಾಡಿ ಕೈ ಮುಗಿದು ಬರೆಯುವುದು ಇಂಥ ಹುಳಿನ ರಾಶಿ ವಿರೂಪಾಕ್ಷಪುರದಲ್ಲಿ ಸಣ್ಣ ಬೆಟ್ಟದಂತೆ ಬೀಳುತ್ತಿತ್ತು ಇದು ಐವತ್ತು ಅರವತ್ತು ವರ್ಷಗಳ ಹಿಂದಿನ ಮಾತು ನಾಚಾರಮ್ಮ ನಾಚಾರಮ್ಮ ಎಂಬುದು ಮಹಾಲಕ್ಷ್ಮಿಯ ತಮಿಳು ಹೆಸರೆಂದು ತೋರುತ್ತದೆ ನಾಚಿಯಾರ್ ನಾಚಾರಮ್ಮ ಗುಡಿ ಇರುವುದು ಒಂದು ಗವಿಯಲ್ಲಿ ಮುಡಬಾಗಲು ಬೆಟ್ಟದ ತಳಭಾಗದಲ್ಲಿ ಆಗ್ನೇಯ ಪ್ರದೇಶದಲ್ಲಿ ಒಂದು ಗುಹೆಯುಂಟು ಅದರಲ್ಲಿ ತುಂಬಾ ಕತ್ತಲು ಅದರಲ್ಲಿ ಹಿಂದುಗಡೆ ಗೋಡಿಯ ಮೇಲೆ ನಾಚಾರಮ್ಮನ ಮೂರ್ತಿ ಗುಹೆಯ ಮುಂದುಗಡೆ ಒಂದೆರಡು ಮಂಟಪಗಳುಂಟು ನಾಚಾರಮ್ಮನ ಸನ್ನಿಧಿಗೆ ತಂಬೆಟ್ಟಿನ ದೀಪಗಳನ್ನು ಹೊತ್ತು ಹೋಗುವುದುಂಟು ಅಲ್ಲಿಯೂ ಆಗಾಗ ಪೂಜೆ ಉತ್ಸವಗಳು ನಡೆಯುವು ರಣಬೇರಮ್ಮ ಇದು ಊರ ನಡುವೆ ಇರುವ ಒಂದು ಸಾಮಾನ್ಯವಾದ ಗುಡಿ ಅಲ್ಲಿಯ ಪೂಜಾ ಮೂರ್ತಿ ಏಳೆಂಟು ಅಡಿ ಎತ್ತರದ ಕಂಬ ಮೂಲೆಮೂಲೆಯದು ಕಂಬದ ಮೇಲುಗಡೆ ಚಚ್ಚೋಕವಾದ ನಾಲ್ಕು ಪಕ್ಕಗಳು ಆ ಚಚ್ಚೋಕವಾದ ಮೇಲೆ ಒಂದು ಗುಂಡಾದ ಗುಪ್ಪೆ ಭಕ್ತರು ಯಾರೋ ರಣಬೇರಮನಿಗೆ ಒಂದು ಮುಖವಾಡ ಮಾಡಿಸಿಕೊಟ್ಟಿದ್ದರು ಈ ದೇವತೆಯ ಮಹಿಮೆ ಬಹಳ ದೊಡ್ಡದು ಆಕೆಗೆ ಪ್ರತಿ ಶುಕ್ರವಾರವೂ ಪ್ರತಿ ಮಂಗಳವಾರವೂ ಹರಿದ್ರಾಭಿಷೇಕ ಸ್ಕೂಲುಗಳಿಗೆ ಸಮೀಪದಲ್ಲಿದ್ದರಿಂದ ನಾವು ಕ್ಲಾಸುಗಳನ್ನು ಮೇಷ್ಟರಿಗೆ ಬಿಟ್ಟು ರಣಬೇರಮ್ಮನ ವೈಭವವನ್ನು ನೋಡುತ್ತಿದ್ದೆವು ಪೂಜಾ ಓಲಗ ನಡೆಯುತ್ತಿತ್ತು ಆ ಓಲಗಕ್ಕೆ ಅನುಸಾರವಾಗಿ ನಮ್ಮ ಹಾಡು ಹಾ ಹಾ ಹೂ ಹೂ ರಣಬೇರಿ ಹೂ ಹು ಹಾ ಹಾ ರಣಬೇರಿ ಹೋ ಹೋ ಹೋ ಹೋ ರಣಬೇರಿ ಓಹ್ ಹೋ ಹೋ ರಣಬೇರಿ ರಣಬೇರಿ ರಣಬೇರಿ ಇಷ್ಟೆ ಇದನು ಮೇಳಗಾನ ಊದಿದ್ದು ಊದಿದ್ದೆ ನಾವು ಹಾಡಿದು ಹಾಡಿದೆ ಗೋಡೆಗಳ ಮೇಲೂ ಕುಳಿತು ನೋಡುತ್ತೆವು ದೈವಾವೇಶ ನಮ್ಮ ಉತ್ಸಾಹ ಸಂಭ್ರಮದ ಅತ್ಯುನ್ನತಿ ಎಂದರೆ ಅಮ್ಮನವರು ಮೈಮೇಲೆ ಬರುವುದು ಗುಂಪಿನಲ್ಲಿದ್ದ ಒಬ್ಬನು ಮೊದಲು ಕೈ ಸೆಳೆದುಕೊಳ್ಳುವನು ಆಮೇಲೆ ಕೈಕಾಲುಗಳಲ್ಲಿ ಅದಿರು ಅನಂತರ ಅವನು ನೆಲದ ಮೇಲೆ ದಪ್ಪನೆ ಬಿಡುವನು ಪಕ್ಕದಲ್ಲಿದ್ದವರು ಅವನನ್ನು ಎತ್ತಿ ನಿಲ್ಲಿಸುವರು ಆ ವೇಳೆಗೆ ಅರ್ಚಕನು ತೀರ್ಥವನ್ನು ತಂದು ಅವನ ತಲೆಯ ಮೇಲೆ ಪ್ರೋಕ್ಷಿಸಿ ಹೂವಿನ ಹಾರವನ್ನು ಅವನ ಕೊರಳಿಗೆ ಹಾಕಿ ಅರಿಶಿನ ಕುಂಕುಮಗಳನ್ನು ಅವನ ತಲೆಯ ಮೇಲೆ ಎರಚುವನು ಆಗ ಬಂದವನು ಕೈಕಾಲುಗಳನ್ನು ಈ ಕಡೆಗೂ ಆ ಕಡೆಗೂ ಜಡಿಸುತ್ತಾ ದೇವರ ಮುಂದೆ ನಿಲ್ಲುವನು ಮಂಗಳಾರ್ತಿ ಕರ್ಪೂರಾರ್ತಿಗಳು ಬೇಕಾದಷ್ಟು ನಡೆಯುವು ಭಕ್ತರು ಪಾನಕವನ್ನು ನೀರುಮಜ್ಜಿಗೆಯನ್ನು ಕೊಡುವರು ಅವನು ಅವನು ಕೊಂಚ ಕೊಂಚ ಸೇವಿಸುವನು ಎಲ್ಲರಿಗೂ ಹೆದರಿಕೆ ಏನೋ ಭಯ ಧೈರ್ಯಸ್ಥರಾದ ಒಬ್ಬರು ಅವನೆದುರಿಗೆ ನಿಂತು ಕೇಳುವರು ನೀನು ಯಾರು ನಿನಗೇನು ಬೇಕು ನಾನು ಯಾರು ತಿಳಿಯದೆ ನಿಮಗೆಲ್ಲಾ ತಾಯಿ ನಾನು ನಿಮ್ಮನ್ನು ಕಾಪಾಡುವಳು ಎಲ್ಲಿ ನನ್ನ ಶೂಲ ಅಕ್ಕಾ ತಂಗಿ ಆಗ ಅರ್ಚಕನು ಅಮ್ಮನವರ ಹತ್ತಿರ ಇದ್ದ ಕಬ್ಬಿಣದ ತ್ರಿಶೂಲವನ್ನು ತಂದು ಅವನಿಗೆ ಕೊಡುವನು ಆವೇಶ ಆ ಶೂಲವನ್ನು ಹಿಡಿದು ಅಲ್ಲಿಂದ ತೆರಳುವನು ಅವನ ಹಿಂದೆ ಗುಂಪು ವಾಲಗದವರ ಹೀಗೆ ಅವನು ಊರ ನಡುವೆ ಹೊರಟು ಬೆಟ್ಟದ ಕಡೆಗೆ ನುಗ್ಗುವನು ನಾಚಾರಮನ ಗುಡಿಯನ್ನು ಸೇರುವ ವೇಳೆಗೆ ಕೈಕಾಲು ಕುಸಿದು ಹೋಗುತ್ತಿತ್ತೆಂದು ತೋರುತ್ತದೆ ಅಲ್ಲಿ ಅವನು ನೆಲದ ಮೇಲೆ ಬಿದ್ದು ಬಿಡುವನು ಅದೇ ನಮಸ್ಕಾರ ರಣಬೇರಮ್ಮ ಈಗ ತನ್ನ ಅಕ್ಕ ನಾಚಾರಮ್ಮನೊಡನೆ ಸೇರಿಕೊಂಡಳು ತಂಗಿ ಅಕ್ಕನೊಡನೆ ಸೇರಿದಳು ಶೂಲ ಶೂಲದ ಒಂದೊಂದು ಅಗ್ರಕ್ಕೂ ಒಂದೊಂದು ನಿಂಬೆ ಅರಿಶಿನ ಕುಂಕುಮ ಈ ಶೂಲವನ್ನು ನಾನು ಚೆನ್ನಾಗಿ ನೋಡಿದ್ದೇನೆ ಅದು ಸಾಮಾನ್ಯವಾದ ಶೂಲವಾಗಿದ್ದದ್ದು ಭೂತಾಕಾರವಾಗಿ ಬೆಳೆಯಿತು ನನಗೆ ತೋರುತ್ತದೆ ಸುಮಾರು ನಾಲ್ಕೈದಡಿ ಅಗಲ ಐದಾರಡಿ ಎತ್ತರ ಆ ತ್ರಿಶೂಲಗಳಲ್ಲಿ ಒಂದೊಂದು ಶೂಲವು ಮೂರು ಮೂರು ಶಾಖೆಗಳನ್ನು ತಳೆದು ಆ ಮೂರರಲ್ಲಿ ಒಂದೊಂದು ಮೂರು ಮೂರಾಗಿ ಬೆಳೆದು ಹಬ್ಬಿಕೊಂಡಿತ್ತು ಒಂದು ದೊಡ್ಡ ಬಳ್ಳಿಗಳ ಸ್ಕ್ರೀನಿನಂತಾಗಿತ್ತು ಎಲ್ಲಾ ಕಬ್ಬಿಣ ಅದೇ ಊರಿನ ರಾಯಪ್ಪಚಾರೋ ಪುತ್ರಸ್ವಾಮಾಚಾರೋ ಮಾಡಿದ್ದು ಕಟುಮಸ್ತಾದ ಆಳು ಎರಡು ಕೈಯಿಂದಲೂ ಎತ್ತಿದರೆ ನೆಲದಿಂದ ಮೇಲಕ್ಕೆ ಎತ್ತಬಹುದಾಗಿತ್ತು ಇಷ್ಟು ಆ ಕಬ್ಬಿಣದ ಆಯುಧವನ್ನು ಆವೇಶ ಪುರುಷನು ರಣಬೇರಮನ ಆಯುಧವೆಂದು ಲಾಂಛನವೆಂದು ನಂಬಿ ಎತ್ತಿ ಓಡುತ್ತಿದ್ದುದು ನಮಗೆ ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು ಇಂತಹದ್ದು ನಮ್ಮ ಊರಿನಲ್ಲಿ ಮೊದಲನೆಯ ಪ್ಲೇಗಿನ ಕಾಲ ರಥೋತ್ಸವಗಳು ಮುಳಬಾಗಿಲಿನಲ್ಲಿ ವೈಶಾಖ ಮಾಸದಲ್ಲಿ ಆಂಜನೇಯ ದೇವಾಲಯದಲ್ಲಿ ಶ್ರೀರಾಮ ರಥೋತ್ಸವ ಪಾಲ್ಗುಣದಲ್ಲಿ ಕೋದಂಡರಾಮರ ರಥೋತ್ಸವ ಮತ್ತೆ ಯಾವಾಗಲೋ ವಿಠಲೇಶ್ವರ ರಥೋತ್ಸವ ಇವು ಸಂಭ್ರಮಕ್ಕೆ ಕಾರಣವಾಗಿದ್ದವು ಆಂಜನೇಯ ರಥೋತ್ಸವ ಇದರಲ್ಲೆಲ್ಲಾ ದೊಡ್ಡದು ದೊಡ್ಡ ಪರಿಷೆ ಸೇರುತ್ತಿತ್ತು ಹಳ್ಳಿಗರಿಂದ ಕೋಲಾಟದವರ ತಂಡಗಳು ಬಂದು ಕೋಲಾಟ ಮಾಡಿದ್ದನ್ನು ನಾನು ನೋಡಿದ್ದೇನೆ ಅದು ಬೆಳದಿಂಗಳ ರಾತ್ರಿ ಆ ಕೋಲಾಟವನ್ನು ನೋಡಿದರೆ ಜನತೆಯಲ್ಲಿ ಸಮಾಧಾನವು ಉತ್ಸಾಹವು ತುಡುಕಾಡುತ್ತಿದ್ದದ್ದು ಸ್ಪಷ್ಟವಾಗುತ್ತಿತ್ತು ಕೆಲವು ಕಾಲ ಸೋಮೇಶ್ವರ ಸ್ವಾಮಿಯ ರಥೋತ್ಸವವು ಬಹು ವಿಜೃಂಭಣೆಯಿಂದ ನಡೆಯಿತು ಮೋಕ್ಷಗುಂಟಂ ವೆಂಕಟೇಶಯ್ಯನವರು ಅಮಲ್ದಾರರಾಗಿದ್ದಾಗ ಅವರ ಪ್ರಯತ್ನದಿಂದ ಈ ಪುರಾತನ ಶಿವಾಲಯವು ಜೀರ್ಣೋದ್ಧಾರ ಪಡೆಯಿತು ಅವರು ಅಲ್ಲಿಯ ಪುಷ್ಕರಣಿಯನ್ನು ದುರಸ್ತು ಮಾಡಿಸಲು ಪ್ರೋತ್ಸಾಹ ಕೊಟ್ಟರು ವೆಂಕಟೇಶಯ್ಯನವರು ಮೋಕ್ಷಗುಂಟಂ ವೆಂಕಟೇಶಯ್ಯನವರು ದಿವಾನ್ ವಿಶ್ವೇಶ್ವರಯ್ಯನವರ ಜ್ಞಾತಿ ಸಹೋದರರು ದರ್ಶನೀಯವಾದ ಆಕಾರ ಆಳು ಮುಖದ ಮೇಲೆ ಸೊಗಸಾದ ಗಿರಿಜಾ ೆ ಬಣ್ಣ ಸುಮಾರು ಕಪ್ಪು ಒಳ್ಳೆಯ ಟಿವಿ ಮನುಷ್ಯ ಸರಸಿ ಅವರನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸಬೇಕಾದ ಕಾರಣ ಹೊಂದಿದೆ ನಾನು ಹೈಸ್ಕೂಲು ತರಗತಿಯ ವಿದ್ಯಾರ್ಥಿಯಾಗಿದ್ದಾಗ ಅವರು ನನ್ನನ್ನು ಬಳಿಗೆ ಕರೆದು ಪ್ರೀತಿಯಿಂದ ಮಾತನಾಡಿಸಿದರು ಕೊಂಚ ಮಾತುಕತೆ ನಡೆದ ಬಳಿಕ ಅವರು ಹೇಳಿದರು ನೀನು ಅವಶ್ಯವಾಗಿ ಓದಬೇಕಾದ ಗ್ರಂಥ ಹೊಂದಿದೆ ಅದನ್ನು ನಾನು ನಿನಗೆ ಕೊಡುತ್ತೇನೆ ಓದಿ ನನಗೆ ಹೇಳು ಹೀಗೇನು ತ ಒಂದು ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟರು ಅದು ದ ಟೈಲ್ ಅಂಡ್ ಡೆತ್ ಆಫ್ ಸಾಕ್ರೆಟಸ್ ಎಂಬ ಪ್ಲೇಟೋ ತತ್ವಜ್ಞನ ಅದನ್ನು ಗ್ರೀಕ್ ಭಾಷೆಯಿಂದ ಇಂಗ್ಲಿಷಿಗೆ ಪರಿವರ್ತನೆ ಮಾಡಿದ್ದವನು ಬಹುಶಃ ಚರ್ಚ್ ಎಂಬಾತ ಹಾಗೆ ಅದು ಕನ್ನಡಕ್ಕೆ ಬಂದಿರಲಿಲ್ಲ ವೆಂಕಟೇಶಯ್ಯನವರು ಕೊಟ್ಟ ಗ್ರಂಥವನ್ನು ಓದಿದೆ ಅಂದಿನಿಂದ ಈ ಹೊತ್ತಿನವರೆಗೂ ನಾನು ಆ ಗ್ರಂಥವನ್ನು ಆಗಿ ಗುತ್ತಲೇ ಬಂದಿದ್ದೇನೆ ಅದನ್ನು ಓದು ಎನ್ನುವುದಕ್ಕಿಂತ ಪಾರಾಯಣ ಎನ್ನುವುದೇ ಯುಕ್ತವೆಂದು ನನಗನಿಸುತ್ತದೆ ಅದು ಮನುಷ್ಯನ ಅಂತರ್ಜ್ಯೋತಿಗೆ ತೈಲಪ್ರಾಯವಾದ ಗ್ರಂಥ ಇಂತಹ ಗ್ರಂಥದ ಮಹಿಮೆಯನ್ನು ಕಂಡಿದ್ದವರು ಮೋಕ್ಷಗುಂಡಂ ವೆಂಕಟೇಶಯ್ಯನವರು ರಾವಣ ವಾಹನ ರಾವಣ ವಾಹನೋತ್ಸವವನ್ನು ಅವರು ಸ್ವಂತ ಶ್ರದ್ಧೆಯಿಂದ ಉಪಕ್ರಮ ಮಾಡಿಸಿದರು ಆ ರಾವಣ ವಿಗ್ರಹವು ಒಬ್ಬ ಆಳಿನ ಪ್ರಮಾಣಕ್ಕಿಂತ ಬಹುದೊಡ್ಡದು ಇಷ್ಟರ ಮೇಲೆ ಹತ್ತು ಮುಖ ಹತ್ತು ಕಿರೀಟಗಳು ಇಪ್ಪತ್ತು ಭುಜಬಾವುಗಳು ಇಪ್ಪತ್ತು ಭುಜಕೀರ್ತಿಗಳು ಇವುಗಳ ಜೊತೆಗೆ ಇತರ ಅಂಗಗಳು ಅವುಗಳ ಆಭರಣಗಳು ಈ ಮೃಣ್ಮಯ ಪ್ರತಿಮೆಯ ಹಿಂದುಗಡೆ ಮರದ ಕಟ್ಟಡ ಇದಕ್ಕೆಲ್ಲಾ ಆಧಾರವಾಗಿ ಮರದ ಪೀಠ ಬಹುಶಃ ರೆಂಟಡಿ ಅಗಲ ಹತ್ತು ಹನ್ನೆರಡು ಅಡಿ ಉದ್ದದ ಹರಗೆಲೆಗಳ ಜೋಡಣೆ ಈ ಮಣ್ಣು ಮರಗಳ ಭಾರ ಎಷ್ಟಿರಬಹುದು ಇದನ್ನು ಹೊರವುದಕ್ಕಾಗಿ ಸುಮಾರು ನೂರು ಮಂದಿ ಈ ವಾಹನದ ಮೇಲುಗಡೆ ಎಂದರೆ ಒಂದು ಮನೆಯಷ್ಟು ಎತ್ತರದ ಮೇಲೆ ಶ್ರೀ ಪಾರ್ವತಿ ಸೋಮೇಶ್ವರರ ಉತ್ಸವ ಮೂರ್ತಿ ನೂರು ನೂರಿಪ್ಪತ್ತು ಮಂದಿ ಈ ಉತ್ಸವವನ್ನು ಭುಜಗಳ ಮೇಲೆ ಹೊತ್ತು ಕೋರಿಗೆ ಕಟ್ಟಿಗೆಗಳ ಮೇಲೆ ಹೊರಿಸಿ ಇಕ್ಕಟ್ಟಾದ ರಸ್ತೆಗಳಲ್ಲಿ ಮೆರವಣಿಗೆ ತರೋದರ ಕಷ್ಟವನ್ನು ಕೋಲಾಹಲವನ್ನು ವಾಚಕರು ಊಹಿಸಿಕೊಳ್ಳಬೇಕು ಕಷ್ಟ ಅಷ್ಟಾದರೂ ಅದನ್ನು ಮೆರೆಯಿ ಮುಳುಗಿಸುವಷ್ಟು ಹೆಚ್ಚಿನದು ಉತ್ಸಾಹ ಕೋಲಾಹಲ ವೆಂಕಟೇಶಯ್ಯನವರು ಮಹಾ ಸಾಹಸಿಗಳು ಸಮರ್ಥರು ಆಗಿದ್ದರಿಂದ ಆ ರಾವಣ ವಾಹನೋತ್ಸವವು ಯಶಸ್ವಿಯಾಗಿ ನಡೆದು ಬಹುಕಾಲವೂ ಬಹುದೂರವೂ ಪ್ರಸಿದ್ಧಿ ಸಂಪಾದಿಸಿತು